ಟಿವಿ ಆರ್ಮುಗಂ ಮದಲಿಯಾರರು ಹಳೆಯ ಮೈಸೂರಿನಲ್ಲಿ ವೈದ್ಯರಾಗಿ ಮಹಾದಯಾಳು ಎಂದು ಮಹಾ ಸಮರ್ಥರಾದ ಶಸ್ತ್ರ ಚಿಕಿತ್ಸಕರೆಂದು ಪ್ರಸಿದ್ದರಾದ ರಾವ್ ಬಹದ್ದೂರ್ ಟಿವಿ ಆರ್ಗು ಮದಲಿಯಾರ್ ಅವರು ಸರಿಸುಮಾರಾಗಿ ವಿಶ್ವೇಶ್ವರಯ್ಯನವರ ಸಮಕಾಲೀನವರು ಅವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮುಖ್ಯಾಧಿಕಾರಿಯಾಗಿದ್ದ ಕಾಲದಲ್ಲಿ ಆ ಆಸ್ಪತ್ರೆಯ ಕೀರ್ತಿ ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿತು ಅದಕ್ಕೆ ಮುಖ್ಯ ಕಾರಣ ಅವರ ವೈದ್ಯ ಕುಶಲತೆಯ ಜೊತೆಗೆ ಮಾನವೀಯ ಸಂಪೃದತೆ ಸೇರಿದದ್ದು ಔಷಧಕ್ಕೆ ಸಮಾನವಾದದ್ದು ಅವರ ಸಹಾನುಭೂತಿ ಎರಡು ಸೇರಿದ ಸೇರಿದ್ದರಿಂದ ಅವರ ಲೋಕ ಪ್ರಯೋಜಕತೆ ಆರ್ಮುಗಮ್ ಮೊದಲಿಯಾರವರದು ಬೆಂಗಳೂರಿನ ಗಣ್ಯ ಮನೆತನಗಳಲ್ಲಿ ಒಂದು ಅವರು ಅನುಕೂಲವಂತರು ಆರ್ಮುಗಮ್ ತುಂಬಾ ಹಾಸ್ಯಪ್ರಿಯರು ಹಾಗೆಯೇ ಗಾಢವಾದ ಮತ್ತು ಗೂಢವಾದ ಭಗವದ್ ಭಗವತ್ ಕೈಂಕರ್ಯ ಬಾಲ್ಯದಲ್ಲಿ ಅವರು ಕಲಾಸಿ ವಾಸವಾಗಿದ್ದರಂತೆ ಆ ಪ್ರದೇಶದಲ್ಲಿರುವ ಸಹಜಾನಂದ ಸ್ವಾಮಿಗಳ ಮಠದಲ್ಲಿ ಅವರಿಗೆ ತುಂಬಾ ಭಕ್ತಿ ಸಹಜಾನಂದ ಸ್ವಾಮಿಗಳು ರಚಿಸಿದ ಕನ್ನಡ ವೇದಾಂತ ಪಂಚದರ್ಶಿ ಗ್ರಂಥದ ಮುದ್ರಣಕ್ಕಾಗಿ ಆರ್ಮುಗಮ್ ಮೊದಲಿಯಾರರು ಉದಾರವಾಗಿ ದ್ರವ್ಯ ಸಹಾಯ ಮಾಡಿದರು ಆ ಗ್ರಂಥ ಮೈಸೂರಿನ ವೆಸ್ಲಿ ಪ್ರೆಸ್ನಲ್ಲಿ ಒಳ್ಳೆಯ ಕಾಗದದ ಮೇಲೆ ಮುದ್ರಿತವಾಗಿ ಸೊಗಸಾಗಿ ರಟ್ಟುಕಟ್ಟಿದ್ದು ಆ ಸ್ವಾಮಿಗಳವರು ವೃತ್ತಿಪ್ರಭಾಕರ ಎಂಬ ಮೀಮಾಂಸಾ ಗ್ರಂಥವನ್ನು ಕನ್ನಡಕ್ಕೆ ತರ್ಜಮೆ ಮಾಡಿದರು ಆ ಸ್ವಾಮಿಗಳು ಹುಟ್ಟಿನಿಂದ ಬ್ರಾಹ್ಮಣೇತರರು ಅವರ ಚರಿತ್ರೆ ಬೇರೆಯಾಗಿ ಬರೆಯಬೇಕಾದದ್ದು ಆರ್ಮುಗ ಮೊದಲಿಯಾರರು ವಿಧವಾದ ಭಗವತ್ ಕೈಂಕರ್ಯಕ್ಕೆ ಬೆಂಬಲ ಕೊಟ್ಟವರು ಮೈಸೂರು ರಸ್ತೆಯಲ್ಲಿ ಬೆಂಗಳೂರು ಪ್ರೆಸ್ನಿಂದ ಈಚೆಗೆ ಒಂದು ಸಣ್ಣ ಶಿವಾಲಯವಿದೆ ಈ ದೇವಾಲಯದ ಖರ್ಚಿಗಾಗಿಯೂ ಆರ್ಮುಗ ಮೊದಲಿಯಾರರು ಉದಾರವಾಗಿ ಹಣ ಕೊಡುತ್ತಿದ್ದರು ಗೂಡ ಬತ್ತಿ ಆದರೆ ಎಲ್ಲ ಗುಪ್ತದಾನ ಅದು ಯಾರಿಗೂ ತಿಳಿಯಕೂಡದು ಈ ಸಂಗತಿಯನ್ನು ನಾನು ಹೇಗೋ ಪತ್ತೆ ಮಾಡಿದ್ದೆ ಒಂಬೈನೂರ ಸುಮಾರು ಬೆಂಗಳೂರಿನಿಂದ ಪೂರ್ವದ ಕಡೆ ಹದಿನಾಲ್ಕು ಹದಿನೈದು ಮೈಲ್ ದೂರದಲ್ಲಿ ಕಿತ್ತಗಾನಹಳ್ಳಿ ಎಂಬ ಗ್ರಾಮವಿದೆ ಅದು ಶಿವಗಂಗೆ ಮಠದ ಸರ್ವಮಾನ್ಯ ಅದಕ್ಕೆ ಸೇರಿದಂತೆ ಒಂದು ಭಾರಿ ಅಶ್ವಥೆಯು ನಾಗರ ಕ್ಷೇತ್ರವೂ ಇದೆ ಈ ಸ್ಥಳ ಬೃಹಚರಣವೆಂಬ ದ್ರಾವಿಡ ಬ್ರಾಹ್ಮಣ ಪಂಗಡಕ್ಕೆ ಯಾತ್ರಾ ಆ ನಾಗರಕಟ್ಟೆ ಮೊದಲಾದವು ಕಾಲಕ್ರಮದಲ್ಲಿ ಶಿಥಿಲವಾಗಿ ಪೂಜಾ ಕಾರ್ಯಗಳಿಗೆ ಬಹು ಕಷ್ಟವಾಗಿದ್ದರಿಂದ ಅದನ್ನು ಸರಿಪಡಿಸಿ ಆ ಪ್ರದೇಶವನ್ನು ಚೊಕ್ಕಟ್ಟ ಮಾಡಿ ಅಲ್ಲಿ ಒಂದು ಶ್ರೀನಿವಾಸ ದೇವಾಲಯ ಕಲ್ಯಾಣ ಮಂಟಪ ಮುಂತಾದ ಸೌಕರ್ಯಗಳನ್ನು ಮಾಡಿಸಬೇಕೆಂದು ರಿಟೈರ್ಡ್ ಸಬ್ ಜಡ್ಜಿ ಕಾಚರಕನಹಳ್ಳಿ ಲಕ್ಷ್ಮೀನಾರಾಯಣಪ್ಪನವರು ಸಂಕಲ್ಪ ಮಾಡಿದರು ಅಲ್ಲಿಂದ ಕೊಂಚ ಕಾಲದೊಳಗಾಗಿ ಅವರು ತೀರಿಕೊಂಡ ಬಳಿಕ ಆ ಧರ್ಮ ಕಾರ್ಯವನ್ನು ಮುಂಬರಿಸಬೇಕೆಂದು ಅವರ ಮಕ್ಕಳು ಪದ್ಮನಾಭಯ್ಯನವರು ಮುಂದೆನಿದ್ದರು ಅವರು ಸಹಾಯಕ್ಕಾಗಿ ತೆಗೆದುಕೊಂಡ ಸ್ನೇಹಿತರಲ್ಲಿ ನಾನು ಒಬ್ಬ ಆದ್ದರಿಂದ ನಾನು ನವರ ಮನೆಗೆ ಪದೇ ಪದೇ ಹೋಗಿ ಬರಬೇಕಾಗಿತ್ತು ಈ ಕಾಲದಲ್ಲಿ ಒಂದು ದಿನ ಡಾಕ್ಟರ್ ಆರ್ಮುಗಂ ಅಲ್ಲಿಗೆ ಬಂದರು ಅವರು ಲಕ್ಷ್ಮೀನಾರಾಯಣಪ್ಪನವರು ಗಾಢ ಸ್ನೇಹಿತರು ಆರ್ಮುಗಂ ನನ್ನ ಕಡೆ ತಿರುಗಿ ತಮಿಳಿನಲ್ಲಿ ಕೇಳಿದರು ಏನೆಯ ಪಾಸ್ಪೋರ್ಟ್ ಕೊಂಡುಕೊಟ್ಟಿದೀಯ ಕೊಂಡುಕೊಟ್ಟಿದೀಯೋ ಎಲ್ಲಿಗೆ ಏರ್ಪಾಟು ಮಾಡುತ್ತಿದ್ದೀಯಲ್ಲ ಕಿತ್ತಗಾನಹಳ್ಳಿಯಲ್ಲಿ ಲಕ್ಷ್ಮೀನಾರಾಯಣಪ್ಪನನ್ನು ಸ್ವರ್ಗಕ್ಕೆ ಸೇರಿಸುವುದಕ್ಕೆ ನಿಮ್ಮದು ಎಷ್ಟು ದೂರ ಹೋಗಿದೆ ಏನದು ನನ್ನದೇನು ಮೈಸೂರು ರೋಡ್ ಶಿವಾಲಯ ಕಳಾಸಿಪಾಳ್ಯದಲ್ಲಿ ಓಂಕಾರೇಶ್ವರ ದೇವಸ್ಥಾನ ಇವಕ್ಕೆಲ್ಲಾ ಖರ್ಚು ಮಾಡಿದ ಹಣ ಏಯ್ ನೀನು ಖಂಡ ಇದನ್ನೆಲ್ಲಾ ನಿನಗೆ ಯಾರು ಹೇಳಿದರು ನಾನು ಸತ್ಯವನ್ನು ಬಚ್ಚಿಡಲಾಗುತ್ತದೆಯೇ ಅದು ತಾನಾಗಿ ಹೊರಗೆ ಬರುತ್ತದೆ ಈಗ ನಿಮ್ಮ ಜೇಬಿನಲ್ಲಿ ಸ್ಫಟಿಕಮಣಿಯ ಜಪಸರ ತಿರುಗುತ್ತಿರುವುದನ್ನು ನೀವು ನನಗೆ ಹೇಳಿದಿರಾ ಅಪ್ಪಣೆಯಾದರೆ ನಿಮ್ಮ ಜೇಬಿನೊಳೆ ಕೆ ಕೈ ಹಾಕಿ ಸರ ತೆಗೆದು ತೋರಿಸುತ್ತೇನೆ ಅವರು ನಕ್ಕು ನೀನು ಕೆಟ್ಟವನು ನಿನ್ನ ಜೊತೆ ಸಾಕು ಹೀಗೆ ಹೇಳಿ ಹೊರಟು ಫೀಸಿಲ್ಲದ ಚಾಕರಿ ಒಂದು ದಿನ ಒಬ್ಬಾತ ಬಡವ ಅವರ ಮನೆಗೆ ಬೆಳಗ್ಗೆ ಏಳು ಏಳುವರೆ ಗಂಟೆಗೆ ಹೋಗಿ ತನ್ನ ಮಗು ತುಂಬಾ ಕಾಯಿಲೆಯಾಗಿರುವುದೆಂದು ಹೇಳಿ ಅವರ ಸಹಾಯವನ್ನು ಬೇಡಿದ ಅವರು ಮನೆಯಲ್ಲಿ ಎಂದು ಕೇಳಿ ತಿಳಿದುಕೊಂಡು ನೀನು ಮನೆ ಸೇರುವಷ್ಟರೊಳಗಾಗಿ ನಾನು ಅಲ್ಲಿರುತ್ತೇನೆ ಆತ ಬೈಸ್ಕಲ್ಲಿನ ಮೇಲೆ ಶಂಕರಪುರಕ್ಕೆ ಹೋದ ಅವನು ಮನೆ ತಲುಪುವ ವೇಳೆಗೆ ಡಾಕ್ಟರು ಕಾರಿನಿಂದ ಬಂದು ಅಲ್ಲಿ ಆಗ ಸುಮಾರು ಎಂಟೂವರೆ ಗಂಟೆ ಹನ್ನೊಂದು ಗಂಟೆಯವರೆಗೂ ಕಾಯಿಲೆ ಮಗು ವಿನಾಪಕ್ಕದಲ್ಲಿ ಕುಳಿತಿದ್ದರು ಬಿಸಿ ನೀರು ತನ್ನಿ ಹಾಲು ತನ್ನಿ ಎಂದು ಕೇಳಿ ಬೇಕಾದದ್ದನ್ನು ತರಿಸಿಕೊಂಡು ಬಗೆ ಬಗೆಯಾಗಿ ಚಿಕಿತ್ಸೆ ನಡೆಸಿದರು ಗುಣವಾಗುವ ಸೂಚನೆ ಕಂಡು ಬರಲಿಲ್ಲ ಹನ್ನೊಂದು ಗಂಟೆಯ ವೇಳೆಗೆ ಎದ್ದು ಇನ್ನು ನಾನು ಮಾಡಬಹುದಾದದ್ದು ಏನೂ ಇಲ್ಲ ಮನಸುಗಳನ್ನು ಗಟ್ಟಿ ಮಾಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋದರು ಅದು ಫೀಸಿಲದ ಶಾಕರಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಹಾಗೆಯೇ ಮಹಾರಾಜರು ಕೊಟ್ಟ ಬಹುಮಾನದ ಹೊರತು ಅವರು ಎಲ್ಲಿಯೂ ಯಾವುದನ್ನು ಅಪೇಕ್ಷಿಸಿದವರಲ್ಲ ಮುಟ್ಟಿದವರಲ್ಲ ಮತ್ತು ಬಡವರೆಂದು ತಿಳಿದರೆ ತಾವೇ ಸಹಾಯ ಮಾಡುತ್ತಿದ್ದರು ಆ ಶಿವಮೊಗ್ಗದಲ್ಲಿ ಅವರಿದ್ದಾಗ ಒಂದು ದಿನ ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಯಾರೋ ಒಬ್ಬ ಮುಸಲ್ಮಾನ್ ಮನುಷ್ಯ ಅವರಿದ್ದ ಮನೆಯ ಮುಂದೆ ನಿಂತು ಆರ್ತಸ್ವರದಿಂದ ಕೂಗುತ್ತಿದ್ದ ಡಾಕ್ಟರ ಆಳುಗಳು ಗಟ್ಟಿಯಾಗಿ ಅರಚಿ ಅವನನ್ನು ಓಡಿಸುತ್ತಿದ್ದರು ಡಾಕ್ಟರು ಅದರಿಂದ ಎಚ್ಚೆತ್ತು ಮೈ ಮೇಲೆ ಒಂದು ಶಾಲು ಎಳೆದುಕೊಂಡು ತಾವೇ ಮಹಡಿಯಿಂದಿಳಿದು ಬಂದು ಆ ಬಡ ಮುಸಲ್ಮಾನನ ಬಳಿ ಹೋಗಿ ವಿಚಾರಿಸಿದರಂತೆ ಅವನ ಮನೆಯಲ್ಲಿ ಯಾರದೋ ಕಾಯಿಲೆ ಡಾಕ್ಟರು ತಾವೇ ಒಂದು ಕೈಯಲ್ಲಿ ಲಾಂದ್ರವನ್ನು ಇನ್ನೊಂದಾದರಲ್ಲಿ ಔಷಧದ ಚೀಲವನ್ನು ಹಿಡಿದು ಅವನ ಹಿಂದೆ ಹೋದರು ಚಿಕಿತ್ಸೆ ಮಾಡಿದ್ದಲ್ಲದೆ ರೋಗಿಯ ಆರೈಕೆಗೆ ಹತ್ತು ರೂಪಾಯಿಯನ್ನು ಆತನ ಕೈಗೆ ಕೊಟ್ಟು ಹಿಂದಿರುಗಿದರು ಇಂಥ ಸಂದರ್ಭಗಳು ಎಷ್ಟೋ ನಡೆದಿವೆ ಹಿಟ್ಲರ್ ಕಟ್ ಒಂದು ದಿನ ಬೆಳಿಗ್ಗೆ ನಾನು ವಾಕಿಂಗ್ ಹೋಗುತ್ತಿದ್ದೆ ಆರ್ಮ್ರಾಮದಲ್ಲಿ ಯಾರು ಎದುರುಗಡೆಯಿಂದ ಬರುತ್ತಿದ್ದರು ನನ್ನನ್ನು ನೋಡಿ ಹೇಳಿದರು ಈ ನೀನಾದರೂ ಹೇಳಪ್ಪ ಆ ರಾಮರಾಯನಿಗೆ ಮೂಗುವರಿಸಿಕೊಳ್ಳಬೇಕೆಂದು ಅದೇನು ಹಾಗೆ ಹೇಳುತ್ತೀರಿ ಆ ರಾಮರಾಯನಿದ್ದ ನಲ್ಲಪ್ಪ ಅವನು ನನ್ನ ವಯಸ್ಸಿನ ಈಗ ಎದುರಿಗೆ ಸಿಕ್ಕಿದ್ದ ನಾನು ಏನೆಯ ಮಕ್ಕಳ ಹಾಗೆ ಗೊಣ್ಣೆ ತುರಿಸಿಕೊಳ್ಳದಿದ್ದೀಯಲ್ಲ ಎಂದೆ ಆತ ಅದೇಲಿ ಡಾಕ್ಟರೆ ಎಂದು ತನ್ನ ಕರವಸ್ತ್ರವನ್ನು ತೆಗೆದು ತುಟಿಯ ಮೇಲೆ ಲಾವಸಿಕೊಂಡ ನಾನು ಇನ್ನು ಹೋಗಲಿಲ್ಲಪ್ಪ ಅಲ್ಲೇ ಮೆತ್ತಿಕೊಂಡಿದೆ ಎಂದೆ ಆತ ಮತ್ತೆ ಹಸಿಕೊಂಡು ಬೇಸಿಟ್ಟು ನೋಡಿಕೊಂಡ ಅಲ್ಲೇ ನೋಡು ಬೆಳಗಿದೆ ಎಂದೆ ಆತ ಮುಟ್ಟಿ ನೋಡಿಕೊಂಡು ಅದು ಸಿಂಬಳ ಅಲ್ಲ ಡಾಕ್ಟರೇ ಮೀಸೆ ಬೆಳಗಾಗಿದೆ ಇಲ್ಲ ಕರೆಯ ಕೂದಲು ಒಂದು ಇಲ್ಲವಲ್ಲ ಎಂದೆ ಆತ ಮುಗಿನ ಕೆಳಗಿನ ಜಲಧಾರಿಯ ಎರಡು ಪಕ್ಕದ ಮೀಸೆಗಳನ್ನು ಕ್ಷೌರ ಮಾಡಿದ್ದೇನೆ ಇದು ಕಿಟ್ಲರ್ ಫ್ಯಾಷನ್ ಎಂದ ನಾನು ನಿನಗೆ ಮತ್ತು ಈ ವಯಸ್ಸಿನಲ್ಲಿ ಹಿಟ್ಲರ್ ಫ್ಯಾಷನ್ ಅಂತೆ ಬೋಗಿಯರ ಕೆಳಗೆ ಮಧ್ಯದಲ್ಲಿ ಒಂದು ಬಿಳಿಯ ಉಂಡೆ ತಗಲಿಕೊಂಡಿದ್ದಾರೆ ಅದನ್ನು ಏನೆನ್ನಬೇಕು ಆಟದ ಕೈಯಾಲಿ ಆರ್ಮೋಗ ಮೆಡಿಕಲ್ ಇಲಾಖೆಯಲ್ಲಿ ಕೆಲಸವಾದ ಮೇಲೆ ಮೊದಲನೆಯ ತಿಂಗಳ ಸಂಬಳ ಬಂದ ದಿವಸ ಸಂಜೆ ಅವರು ಒಂದು ಗಾಡಿಯಲ್ಲಿ ಕ್ರಿಕೆಟ್ ಆಟದ ಬ್ಯಾಟುಗಳು ಚೆಂಡುಗಳು ವಿಕೆಟ್ಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಲೆಗಿಂಗ್ಸ್ ಇದನ್ನು ಬರ್ತಿ ಮಾಡಿಕೊಂಡು ಮನೆಗೆ ಬಂದರಂತೆ ಅವರ ತಂದೆ ಕೇಳಿದರು ಇದೇನ ಯಾವ ಅದು ತಮಗೂ ತಮ್ಮ ತಮ್ಮಂದಿಗೂ ಸೋದರಳಿ ಎಂದರಿಗೂ ಆಟದ ಸಾಮಾನ್ಯ ಎಂದರಂತೆ ಕ್ರಿಕೆಟ್ ಮೊದಲಾದ ಆಟದ ಕಯಾಲಿ ಆ ಮನೆಯಲ್ಲಿ ಎಲ್ಲರಿಗೂ ಡಾಕ್ಟರ್ ರಾಬಿನ್ಸನ್ ಹಾರ್ಮುಗಮ್ ಮೊದಲಿಯಾರರ ವೈದ್ಯಶಾಸ್ತ್ರ ಪ್ರವೀಣತೆಯನ್ನು ಕುರಿತು ಮಾತನಾಡುವ ಅಧಿಕಾರ ನನಗೆ ಸುತ್ರಮಿಲ್ಲ ಆದರೆ ನಾನು ಕೇಳಿರುವ ಒಂದು ಸಂಗತಿಯನ್ನು ಹೇಳಬಹುದು ಶ್ರೀಮನ್ ಮಹಾರಾಜರಿಗೆ ಒಂದು ಸಾರಿ ಹೊಟ್ಟೆ ನೋವು ಬರುತ್ತಿತ್ತು ಆಗ ಡಾಕ್ಟರ್ ರಾಬಿನ್ಸನ್ ಎಂಬಾತ ಮೈಸೂರಿನಲ್ಲಿ ಕೃಷ್ಣರಾಜೇಂದ್ರ ಆಸ್ಪತ್ರೆಯ ಮುಖ್ಯ ಅಧಿಕಾರಿಯೂಯಾಗಿಯೂ ಮೆಡಿಕಲ್ ಕಾಲೇಜಿನ ಮುಖ್ಯಾಧ್ಯಾಪಕನಾಗಿಯೂ ಇದ್ದ ಆತ ಅಮೆರಿಕದವನೆಂದು ತರುತ್ತದೆ ಮಹಾರಾಜರ ದೇಹಸ್ಥಿತಿಯನ್ನು ಪರೀಕ್ಷೆ ಮಾಡಿ ಆತ ಒಂದು ಶಸ್ತ್ರಚಿಕಿತ್ಸೆ ನಡೆಯುವುದು ತುರ್ತು ಅವಶ್ಯ ಎಂದು ಅಭಿಪ್ರಾಯ ಕೊಟ್ಟ ಈ ಸಲಹೆ ಸ್ವಲ್ಪ ಕಠಿಣವಾದದ್ದು ಅಪಾಯಕ್ಕೆ ಅವಕಾಶವಿರುವಂತಹದ್ದು ಆದದರಿಂದ ಇದಕ್ಕೆ ಒಪ್ಪುವುದಕ್ಕೆ ಮುಂಚೆ ಬೇರೆ ಯಾರ ಏನಾದರೂ ಉಪಾಯವಿದ್ದೇನೋ ಎಂದು ನೋಡಬೇಕೆಂದು ಅರಮನೆಯಲ್ಲಿ ಕೆಲವರಿಗೆ ಅನ್ನಿಸಿತು ಈ ಜನದ ಯೋಜನೆಯಂತೆ ಹಳೆಯ ವೈದ್ಯ ಆರ್ಮುಗಂ ಕರೆ ಹೋಯಿತು ಮೊದಲಿಯಾರರು ಅರಮನೆಗೆ ಬಂದರು ತಮ್ಮ ಕೈಯಿಂದ ಮಹಾರಾಜರ ಹೊಟ್ಟೆಯ ಮೇಲೆ ಸವರುತ್ತ ಆ ಬಳಿ ಇದ್ದವರನ್ನು ಕೊಂಚ ಹರಳನ್ನೇ ತರಿಸುವಂತೆ ಹೇಳಿದರು ನಿನ್ನೆ ಬಂದ ಮೇಲೆ ಅದನ್ನು ತಾವೇ ಕೈಯಿಂದ ಎತ್ತಿ ಮಹಾರಾಜರಿಗೆ ಕುಡಿಸಿದರು ಆಮೇಲೆ ಮಹಾರಾಜರನ್ನು ಕೊಟ್ಟು ನಾನು ಇಲ್ಲಿಯೇ ಪಕ್ಕದ ಕೋಣೆಯಲ್ಲಿ ಇರುತ್ತೇನೆ ಕೊಂಚ ಹೊತ್ತು ನೋಡೋಣ ಎಂದು ನಗುತ್ತಾ ಪಕ್ಕದ ಕೋಣೆಗೆ ಬಂದು ಅರ್ಧ ಮುಕ್ಕಾಲು ಹೊತ್ತು ಅರಮನೆಯ ಅಧಿಕಾರಿಗಳೊಡನೆ ರೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು ಪ್ರಭುಗಳವರ ಸವಾರಿ ಒಂದೆರಡು ಸಾಲ ಸಾರಿ ಬಚ್ಚನು ಮನೆಗೆ ಚಿತ್ತೈಸಿತ್ತು ಹೊಟ್ಟೆ ನಾವು ಹೋಗಿತ್ತು ಮೊದಲಿಯಾರರು ಹೇಳಿದರು ಇದಕ್ಕೆಲ್ಲಾ ಚಾಕು ಹಾಕುತ್ತಾರೆಯೇಲಾದರೂ ಏನಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ಹಂದಿಯೇ ಕಾಡೆಮೆಯೇ ಅಮೆರಿಕದವರು ಏನು ಬೇಕಾದರೂ ಮಾಡಿಕೊಳ್ಳಲಿ ಆಹಾರ ವೈಶಧ್ಯ ಒಂದು ಸಾರಿ ಶ್ರೀಮಾನ್ ಮಾಸ್ತಿ ವೆಂಕಟೇಶ ಅಯಂಗಾರ್ಯರಿಗೆ ಆರೋಗ್ಯ ತಪ್ಪಿತು ತುಂಬಾ ನಿಶಕ್ತಿಯಾಗಿತ್ತು ಅವರ ಮಾವಂದಿರು ಎ ಕೃಷ್ಣಸ್ವಾಮಿ ಅಯ್ಯಂಗಾರ್ಯರು ಸಬ್ಜಡ್ಜಿ ಲಕ್ಷ್ಮೀನಾರಾಯಣಪ್ಪನವರ ಸೇತರು ಲಕ್ಷ್ಮೀನಾರಾಯಣಪ್ಪ ನವರಲ್ಲಿ ಒಂದು ಸಂದರ್ಭ ತಿಳಿಸಿ ಆರ್ಮಗ ಮೊದಲಿಯಾರರನ್ನು ವೆಂಕಟೇಶ ಅಯ್ಯಂಗಾರ್ಯರ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಕೂರಿದರು ಆ ಸಂಜೆ ಮೊದಲಿಯಾರರು ಮಾಮೂಲಿನಂತೆ ಲಕ್ಷ್ಮೀನಾರಾಯಣ ನಾರಾಯಣಯ್ಯನವರ ಮನೆಗೆ ಬಂದಾಗ ಅವರಿಬ್ಬರೂ ಕಲಿತು ವೆಂಕಟೇಶ ಅಯ್ಯಂಗಾರ್ಯರ ಮನೆಗೆ ಹೋದರು ವೆಂಕಟೇಶ ಅಂಗಾರ್ಯರು ಹಾಸಿಗೆ ಮೇಲೆ ಮಲಗಿದರು ತುಂಬಾ ಆಯಾಸವಾದಂತಿತ್ತು ಆರ್ಮಗ ಮದಲಿಯಾರರು ಕೋಣೆಯಲ್ಲಿ ಕಾಲಿಟ ಕೂಡಲೇ ರೋಗಿಯನ್ನು ನೋಡಿ ನಕ್ಕರು ಏನಾಗಿದೆಯಾ ನಿನಗೆ ಎಂದು ಕೇಳಿ ಮುಖವನ್ನು ಅಲ್ಲಿದ್ದ ಜನದ ಕಡೆ ತಿರುಗಿಸಿ ಅನ್ನ ಇದೆಯೇ ಎಂದರು ವೆಂಕಟೇಶ ಅಂಗಾರ್ಯರ ತಾಯಿ ತಿರುಮಲಮನವರು ಮಧ್ಯಾಹ್ನ ಮಾಡಿದ್ದೇ ಅಗಲು ಬಿರುಸಾಗಿರಬಹುದು ಎಂದರು ಆರ್ಮುಖಮದಲ್ಲಿ ಯಾರೂ ಅದೇ ಜೊತೆಗೆ ಕೊಂಚ ಮಜ್ಜಿಗೆಯನ್ನು ತನ್ನಿ ಎಂದರು ತಾಯಿಯವರು ಹೊಂದುವ ಬಟಲ್ನಲ್ಲಿ ಅನ್ನವನ್ನು ಮಜ್ಜಿಗೆಯನ್ನು ಚೆನ್ನಾಗಿ ಕ್ಯೂಚಿ ತಂದರು ದಾಖಲೆ ಒಂದು ಸಣ್ಣ ತು ತುತ್ತು ಮಾಡಿ ಆತನ ಬಾಯಿಯಲ್ಲಿಡಿ ಎಂದರು ಆಕೆ ನಿನ್ನೆ ಜ್ವರ ಇತ್ತು ಎನ್ನುತ್ತ ತಡ ಮಾಡಿದರು ಡಾಕ್ಟರು ಜ್ವರಕ್ಕೆ ನಾನಿದ್ದೇನಲ್ಲ ಮೊದಲು ಹೊಟ್ಟೆಗೆ ಅನ್ನ ಸೇರಲಿ ನೀವು ತಿನ್ನಿಸುತ್ತೀರಾ ನಾನು ತಿನ್ನಿಸಲೇ ನಾನು ಮೊದಲಿಯಾರ್ರಿ ನೀವು ಬ್ರಾಹ್ಮಣರು ಆಕೆ ಎರಡು ತುತ್ತು ಸಣ್ಣ ತುತ್ತು ತಿನಿಸಿದರು ನೀರು ಕುಡಿಸಿರಿ ಎಂದರು ಡಾಕ್ಟರು ಈಗ ಇದೇ ಔಷಧ ರಾತ್ರಿ ಎಂಟು ಗಂಟೆಗೆ ಹಾಗೆಯೇ ಎರಡು ಮೂರು ತುತ್ತು ಅನ್ನ ತಿನಿಸಿರಿ ಹಾಗೆಯೇ ಮಾರನೆಯ ದಿನವೂ ಚಿಕಿತ್ಸೆ ನಡೆಯಿತು ವೆಂಕಟೇಶ ಹೆಂಗಾರ್ಯರು ಜಗಜೆಟ್ಟಿಯಾಗಿ ನಿಂತರು ಆರ್ಮಗೆ ಮೊದಲಿಯಾರರು ತಿನ್ನಯ್ಯ ಹೊಟ್ಟಿಗೆ ತಿನ್ನಯ್ಯ ಎಂದು ಉಪದೇಶ ಮಾಡಿದರು ಸ್ನೇಹಶೀಲತೆ ಸ್ನೇಹವೆಂದರೆ ಆರ್ಮುಗ ಮೊದಲಿಯಾರದು ಸ್ನೇಹ ಎಚ್ ವಿ ನಂಜುಂಡಯ್ಯನವರು ಬದುಕಿರುವವರೆಗೂ ಅವರ ಮನೆಗೆ ದಿನಕ್ಕೊಂದು ಸರಿಯಾದರೂ ಹೋಗಬೇಕು ಅವರ ತಮ್ಮ ಕೃಷ್ಣಯ್ಯನವರ ಹೋಗಬೇಕು ಲಕ್ಷ್ಮೀನಾರಾಯಣಯ್ಯನವರ ಮನೆಗೆ ಸಿಬಿ ರಾಯರ ಮನೆಗೂ ಹೋಗಬೇಕು ಇದು ಅವರ ನಿತ್ಯ ವಿಧಿಯಲ್ಲಿ ಒಂದು ಅಂಶ ಎಚ್ ವಿ ನಂಜುಂಡಯ್ಯನವರು ತೀರಿಕೊಂಡ ಮೇಲೂ ಆರ್ಮುಗ ಮದಲಿಯಾರರು ಅವರ ಮನೆಗೆ ಹೋಗುತ್ತಿದ್ದುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಹೋಗುವುದು ಮನೆಯ ಯಜಮಾನನಿದ್ದರೆ ಆತನೊಡನೆ ಒಂದು ವೇಳೆಗೆ ಮಾತು ಆತ ಇಲ್ಲದಿದ್ದರೆ ಯಾರನ್ನಾದರೂ ಹೆಂಗಸರನ್ನೋ ಹುಡುಗರನ್ನೋ ವಿಚಾರಿಸಿ ಕ್ಷೇಮ ಸಮಾಚಾರ ತಿಳಿದುಕೊಳ್ಳುವುದು ಜೀರ್ಣೋಪಾಯ ನಾನು ಇನ್ನೊಂದು ಕತೆ ಕೇಳಿದ್ದೆ ಆರ್ಮುಘ ಮದಲಿಯಾರರು ಮೈಸೂರಿನಲ್ಲಿದ್ದಾಗ ಪ್ರತಿಭಾನುವಾರವು ಅವರ ಮನೆಯಲ್ಲಿ ಒಂದು ಸ್ನೇಹಿತರ ಕೂಟ ಬೆಳಿಗ್ಗೆ ಎಂಟು ಗಂಟೆಗೆ ದೋಸೆ ಮೊದಲಾದ ತಿಂಡಿಗಳು ಕಾಫಿ ಇದನ್ನೆಲ್ಲ ಬಲವಂತ ಮಾಡಿ ಹೊಟ್ಟೆ ಬಿರಿಯುವ ಬಿರಿಯಾ ತಿನ್ನುವಂತೆ ಮಾಡುವರು ಅದಾದ ಮೇಲೆ ಆ ಐದಾರು ಮಂದಿಯು ವಿಕ್ಟೋರಿಯಾ ಗಾಡಿಗಳಲ್ಲಿ ಕುಳಿತು ಬಿಟ್ಟದ ಕಡೆ ಹರಡುವರು ಎಲ್ಲರೂ ಗಾಡಿಗಳೆಂದೇಳಿದಾಗ ಅವರು ಇಲ್ಲಲ್ಲಿ ತಿರುಗಾಡುತ್ತಿದ್ದಾಗ ಆರ್ಮುಗ ಮೊದಲಿಯಾರರು ಗಾಡಿಯ ಕೋಚ್ಮನ್ ಗಳನ್ನು ಕರೆದು ಅವರು ಗಾಡಿಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂತೆ ಮೆರುದನಿಯಲ್ಲಿ ಹೇಳಿ ಅವರನ್ನು ಸಾಗಹಾಕಿ ತಾವು ಇತರ ಮಿತ್ರರೊಡನೆ ತಿರುಗಾಡಿಕೊಂಡು ಒಂದು ಹತ್ತು ನಿಮಿಷ ಹರಡುತ್ತಿರುವರು ಬಳಿಕ ವಾಪಸ್ ಹೊರಡುವ ಬಂದಾಗ ಗಾಡಿಗಳಿಲ್ಲ ಎಲ್ಲರೂ ಪೇಚಾಡುವರು ಮೊದಲಿಯಾರರು ಏನಯ್ಯ ಅಷ್ಟು ತಿಂಡಿ ತಿಂದಿದ್ದೀರಿ ಕೊಂಚ ದೂರ ನಡೆಯಬೇಕೆಂದರೆ ಅಳುತ್ತಿರಲ್ಲ ಗಾಡಿ ಇಲ್ಲೇ ಹತ್ತಿರದಲ್ಲೇ ಇರುವಂತೆ ಹೇಳಿದ್ದೇನೆ ಆ ಭಾಗಕ್ಕೆ ಹೋಗೋ ವೇಳೆಗೆ ಗಾಡಿ ಇನ್ನೂ ಮುಂದಕ್ಕೆ ಹೋಗಿರುವುದು ಹೀಗೆ ಬಲಾತ್ಕಾರವಾಗಿ ನಡೆಸಿ ತಿಂದದ್ದನ್ನು ಜೀರ್ಣವಾಗಿಸುವರು ಇದು ಅವರ ಉಪಾಯ ಆರ್ಮಿಕ ಮೊದಲಿಯಾರರದು ದೊಡ್ಡ ಸಂಸಾರ ಅಣ್ಣ ತಮ್ಮಂದಿರು ಮಕ್ಕಳು ಸೋದರಳಿಯಂದಿರು ಇತರ ಬಂಧುಗಳು ಮನೆ ತುಂಬಾ ಇದ್ದರು ಚಿಕ್ಕವರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿದರು ಅಂಥವರಲ್ಲಿ ಒಬ್ಬರು ಹೈಕೋರ್ಟ್ ಜಡ್ಜಿಯಾಗಿಯೂ ಮೈಸೂರು ವಿದ್ಯಾವಿದ್ಯಾ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿಯೂ ಸಿಂಗಾರ ವೇಲೋ ಮೊದಲಿಯಾರರು ಆರ್ಮೊಗ ಮೊದಲಿಯಾರರು ಮೃತರಾದ ದಿವಸ ಬೆಂಗಳೂರಿನಲ್ಲಿ ಶಾಸನ ಸಭೆ ನಡೆಯುತ್ತಿತ್ತು ವರ್ತಮಾನ ಬಂದ ಮೇಲೆ ಮಿರ್ಜಾ ಸಾಹೇಬರು ಸಭೆಯನ್ನು ಬರಖಾಸ್ತು ಮಾಡಿದರು ಅಲ್ಲಿಂದ ಬಹುಮಂದಿ ಮೊದಲಿಯಾರರ ಕಳೆಬರಕ್ಕೆ ಗೌರವ ಸಲ್ಲಿಸಲು ಬಂದರು ಅವರಲ್ಲಿ ಮಿರ್ಜಾರವರೆ ಮೊದಲೆಯವರು ಆರ್ಮುಗ ಮದಲಿಯಾರರ ಮನೆಯಿಂದ ರುದ್ರಭೂಮಿಗೆ ಒಂದು ಬಹುದೊಡ್ಡ ಗುಂಪು ಶಿವಿಕೆಯೊಡನೆ ನಡೆದು ಹೋಗಿ ತಮ್ಮ ಅಂತ್ಯಾಂಜಲಿಯನ್ನು ಸಲ್ಲಿಸಿತು ಆರ್ಮುಗ ಮದಲಿಯಾರರು ಪುಣ್ಯಶಾಲಿ ಅಂತರಂಗದಲ್ಲಿ ಶಿವನನ್ನು ಬಹಿರಂಗದಲ್ಲಿ ಲೋಕಪ್ರೀತಿಯನ್ನು ಇರಿಸಿಕೊಂಡು ಕೃತಕೃತ್ಯರಾದವರು